ಇಪ್ಪತ್ತೇಳನೆಯ ತರಂಗ ವಿಶ್ವಾಮಿತನು ಆ ಮರದ ಅಡಿಯಲ್ಲಿಯೇ ಇನ್ನು ಅಷ್ಟು ಒತ್ತು ಕುಡಿತಿದ್ದನು ಇಂದನ್ನು ಹೇಳಿದನು ಸ್ವರ್ಗಕ್ಕೆ ಕರೆದರೆ ಬರುವುದಿಲ್ಲವೆಂದೇ ಸ್ವರ್ಗಕ್ಕೆ ನಿನ್ನ ಬಳಿಗೆ ಬಂದರೆ ಏನು ಮಾಡುವೆಯೋ ನೋಡೋಣ ಎಂಬ ಮಾತು ಇನ್ನೂ ಕಿವಿಯಲ್ಲಿ ಮುಳುಗುತ್ತಿತ್ತು ಹೌದು ಏನು ಮಹಾ ನಾನು ತ್ರಿಶಂಕವನ್ನು ಸ್ವರ್ಗಕ್ಕೆ ಕಳುಹಿಸಬಲ್ಲನಾದರೆ ಸ್ವರ್ಗ ಸ್ವರ್ಗವೇ ನನ್ನ ಬಳಿ ಬರಬರದೇಕೆ ಬಂದರೇನು ಮಹಾ ಬರಲಿ ನೋಡೋಣ ಆಮೇಲೆ ಆ ಯೋಚನೆ ಎಂದುಕೊಂಡು ಅಲ್ಲಿಂದ ಹೊರಟನು ಇತ್ತ ಆಶ್ರಮದಲ್ಲಿ ಸಮಾರಾಧನೆಯ ಸಂಭ್ರಮ ಜಮದಗ್ನಿಪತ್ನಿಯಾದ ರೇಣಿಕೆಯು ಶಿಷ್ಯರು ಮೊದಲಾದ ಆಶ್ರಮವಾಸಿಗಳೆಲ್ಲ ಬಲು ಓಡಾಟ ಮಾಡುತ್ತಿದ್ದಾರೆ ಅವರಿವರ ಮಾತಿನಿಂದ ಕೋಶಿಕನಿಗೆ ಏನೋ ಕಾಮಧೇನು ಬಂದಿದೆ ಎಂದು ಅರ್ಧಾರ್ಧವಾಗಿ ತಿಳಿದು ಕಾಮಧೇನು ಪ್ರಸಂಗ ಎನಿಸಿದೆ ಅಂದು ತನ್ನ ಪರ್ಣಶಾಲೆಗೆ ಬರುವುದರೊಳಗಾಗಿ ಎಲ್ಲವೂ ಅಷ್ಟಾಗಿ ತಿಳಿಯಿತು ದೇವತೆಗಳು ಜಮದಗ್ನಿಗೆ ಕಾಮಧೇನು ಓಮಧೇನುವಾಗಿ ಕರುಣಿಸಿದ್ದಾರೆ ಆಕೆಯು ಬಂದಿದ್ದಾಳೆ ಈ ದಿನದ ಅತಿಥಿ ಪೂಜೆ ಆಕೆಯದು ವಿಶ್ವಾಮಿತ್ರನಿಗೆ ಇದ್ದಿಕ್ಕಿದ ಹಾಗೆ ವಾಮದೇವನ ಹೇಳಿದ ನೆನಪಾಯಿತು ಮತ್ತೆ ಇದೇ ಧೇನುವೆ ಕಾರಣವಾಗಿ ಬ್ರಾಹ್ಮಣ ಕ್ಷತ್ರಿಯರು ಯುದ್ದವಾಗುವುದು ಮತ್ತೆ ರಾಜನೋ ರಾಜ್ಯನೋ ಬ್ರಾಕ್ಮಣವನ್ನು ಬಯಸಿ ಶಾಂತವಾದ ಆಶ್ರಮ ಪದಗಳನ್ನೆಲ್ಲ ರೌದ್ರ ಕರ್ಮಗಳಿಂದ ಕ್ಷೋಭೆಗೊಳಿಸುವ ನಗುನಗುತ್ತಿರುವ ಈ ಆಶ್ರಮ ಭೂಮಿಯು ರಕ್ತಗಂಧವನ್ನು ಬಳಬರೆದುಕೊಂಡು ರಂಗಾಣುವ ರಣಾಂಗವಾಗಿ ವಿಕಾರವಾಗುವುದೋ ಬ್ರಹ್ಮಚಿಂತನೆ ಮಾಡುವ ತಪಸ್ವಿಗಳ ಆಶ್ರಮವಾಗಿರುವ ಈ ಭೂಮಿಯಲ್ಲಿ ಆಯುಧಗಳ ಜನ ಜನತ್ಕಾರ ತಳ ತಲೆಗಳು ಉರುಳು ಉರುಳಾಡುವವೋ ವಾಮದೇವನ ಮಾತು ಸುಳ್ಳೆನ್ನುವುದಕ್ಕೆ ಕಾರಣವಿಲ್ಲ ಆತ ಮಾತು ಆತನ ಮಾತು ನಿಜವಾದರೆ ಕ್ಷತ್ರಿಯ ಕುಲಾಂತಕನಾದ ಬಾಧವನೊಬ್ಬನು ಬರಬೇಕು ಬಂದಾನು ವಿಶ್ವಾಮಿತ್ರ ಇನ್ನೂ ಯೋಚನೆಯಾಯಿತು ಹಾಗಾದರೆ ಈ ದೇವತೆಗಳು ಎಷ್ಟು ತುಂಟರೆ ಇವರು ಅನುಗ್ರಹವೆಂದು ಕೊಟ್ಟವೆಂದು ಅನುಗ್ರಹವೆಂದು ಕೊಟ್ಟವೆಂದು ಕೊಟ್ಟಿದ್ದೆಲ್ಲವೂ ನನ್ನ ಹಿಂದೆಯೇ ದುಃಖದ ಮೂಟೆಯನ್ನು ತರುವುದೇ ಈಗ ಕೊಟ್ಟಿರುವ ಈ ಶಬಲೆಯು ನಂದಿನಿಯಂತೆಯೇ ಮಹಾಕಾರಣಗಳಾಗುವಳೆ ಹಾಗೆಂದರೆ ನಾವು ದೇವತೆಗಳನ್ನು ಏಕೆ ಪೂಜಿಸಬೇಕು ಅವರ ವರಗಳು ನಮ್ಮ ವಿನಾಶದ ಮೂಲಗಳಾಗುವುದಾದರೆ ನಾವು ಈ ವರವನ್ನಾದ ಆ ವರವನ್ನಾದರೂ ಏಕೆ ಕೇಳಬೇಕು ಸಂಪಾದಿಸಬೇಕು ಎಂದು ಏನೇನೋ ಯೋಚನೆಗಳು ಬಂದವು ಏನೇನೋ ಯೋಚನೆ ಬಂದರೂ ಸ್ವರ್ಗವು ನನ್ನ ಬಳಿ ಬಂದರೆ ಏನು ಮಾಡಬೇಕು ಅದು ಯಾವ ರೂಪದಲ್ಲಿ ಬರುವುದು ಅದು ದುಃಖದಲ್ಲಿ ಪರಿಣಮಿಸದಂತೆ ಹೇಗೆ ಮಾಡಿಕೊಳ್ಳಬೇಕು ಎಂಬ ಯೋಚನೆಗಳು ನಡೆದು ಬರುತ್ತಿತ್ತು ಅಂತೂ ಆ ಮುನಿಂದುನಿಗೆ ದೇವತೆಗಳ ದೇವತೆಗಳು ವರ ಸ್ವರ್ಗ ಸುಖ ದುಃಖ ಈ ಯೋಚನೆಗಳನ್ನು ಬಿಟ್ಟು ಇನ್ನು ಯಾವುದೂ ತಲಗೆ ಬರಲೇಬಲ್ಲದು ಹೀಗೆ ಈತನು ಅಲ್ಲಿ ವಿಚಿತ್ರ ಭಾವಾಂತರಂಗದಲ್ಲಿ ತೇಲಿ ಹೋಗುತ್ತಿರುವಾಗ ಜಮದಗ್ನಿಂದ ಕರೆಬಂದು ವಿಶ್ವಾಮಿತ್ರನು ದಾರಿಯಲ್ಲಿ ಉದ್ದಕ್ಕೂ ಎಲೆಗಳನ್ನು ಹಾಕಿ ಬಡಿಸಿದೆ ಭಕ್ಷ್ಯ ರುಚಿ ರುಚಿಯಾದ ಪಾನಕಗಳು ಪಾಯಸಗಳು ಪಕ್ವಾನಗಳು ಮೊದಲಾದವುಗಳನ್ನು ಬೇಕಾದ ಹಾಕಿ ಆ ಭೋಜನ ದ್ರವ್ಯಗಳ ಮೂಗಿನ ಹೊರಳೆಗಳು ಹರಡುತ್ತವೆ ಎತ್ತ ನೋಡಿದರೂ ಎಲೆ ಎಲೆಯು ಎಲ್ಲೆ ತುಂಬಾ ಸಮೃದ್ಧಿಯಾಗಿ ಬಳಸಿದ್ದಾರೆ ವಸ್ತುಗಳ ಸುವಾಸನೆಯಿಂದ ಕ್ಷುಪ್ತನ್ನು ಥಳಿಸಿ ಇಲ್ಲದ ಕ್ಷುಪ್ತನ್ನು ಸಂಪಾದಿಸುತ್ತಿದೆ ಈ ಕೊನೆಯಿಂದ ಆ ಕೊನೆಯವರೆಗೆ ಜನರು ಎಲ್ಲರೂ ಊಟಕ್ಕೆ ಸಿದ್ದರಾಗಿದ್ದಾರೆ ಆಪೋಷಣಕ್ಕೆ ಕಾದಿದ್ದಾರೆ ಆಪೋಷಣ ಹಾಕುವುದಕ್ಕೂ ಜನ ಸಿದ್ದರಾಗಿದ್ದಾರೆ ವಿಶ್ವಾಮಿತ್ರರು ಬರಬೇಕು ಅವರಿಗಾಗಿ ಜಮದಗ್ನಿ ಕಾದಿದ್ದಾರೆ ಜಮದಗ್ನಿ ಅಪ್ಪನಿಗಾಗಿ ಇತರಿದ್ದಾರೆ ವಿಶ್ವಾಮಿತ್ರನು ಅವಸರ ಅವಸರವಾಗಿ ಜಮದಗ್ನಿಯ ಬಳಿಗೆ ಹೋದನು ಜಮದಗ್ನಿ ಮಾತನಿಗೆ ಸಲ್ಲಬೇಕಾದ ಸತ್ಕಾರಗಳನ್ನೆಲ್ಲ ಸಲ್ಲಿಸಿ ಅತಿಥಿ ಪೂಜೆಯನ್ನು ಅಪ್ಪಿಸಿದನು ಆಶ್ರಮದಲ್ಲಿ ಅತಿಥಿ ಪೂಜೆಯ ಸಾಂಗವಾಗಿ ನೆರವೇರಿತು ವಿಶ್ವಾಮಿತ್ರನಿಗೆ ಶಬಲಯ ಪರಿಚಯವಾಯಿತು ದೇವಧೇನು ದೇವಧೇನು ಜಮದಗ್ನಿಯ ಹೋಮಧೇನು ವಾಯಿತೆಂಬ ಸಂತೋಷವಿದ್ದರು ಆತನಿಗೆ ಶಬಲೆಯೋ ಇಲ್ಲಿ ಅತಿ ನಂದಿನಿಯಾದಳೋ ಇಲ್ಲಿ ಇನ್ನೊಬ್ಬ ಕೋಶಕನ್ನು ಹುಟ್ಟಿಕೊಳ್ಳುವೇ ದಿಗಲು ವಿಶ್ವಭಿತ್ರೀ ದೇವೇಂದ್ರನು ಹೇಳಿದ ಮಾತ್ರ ಅರ್ಥವಾಯಿತು ಅರ್ಥವಾದಂತಾಯಿತು ಸರಿ ಇಂದನು ತನಗೂ ಒಂದು ಹೋಮಧೇನು ಕೊಟ್ಟನು ವಸಿಷ್ಠರಿಗೆ ನಂದಿನಿ ಜಮದಗ್ನಿಗೆ ಶಬಲೆ ತನಗಿನ್ನೊಂದು ಸಂದಿನಿ ಆತನು ಹೇಳಿದ ಸ್ವರ್ಗವೂ ಇದೆ ಆದರೆ ತಾನು ಮಾತ್ರ ಆ ಧೇನುವನ್ನು ಸ್ವೀಕರಿಸಬಾರದು ಒಂದು ವೇಳೆ ದೇವತೆಗಳ ವರವೆಂದು ಸ್ವೀಕರಿಸಿದರು ಅದನ್ನು ಆಶ್ರಮದಲ್ಲಿ ಇಟ್ಟುಕೊಳ್ಳಬಾರದು ಅದು ದೇವತೆಗಳಲ್ಲಿಯೇ ಇರಲಿ ಬೇಕಾದಾಗ ಪ್ರಾರ್ಥನೆ ಮಾಡಿ ತರಿಸಿಕೊಳ್ಳುವುದು ಅದರಿಂದಾಗಿ ಬೇಕಾದ ಕಾರ್ಯವು ನೆರ ನೆರವೇರುತ್ತಲೋ ಅದನ್ನು ಮತ್ತೆ ಕೊಟ್ಟು ಬಿಡುವುದು ವಸಿಷ್ಠರು ಹಾಗೆ ಮಾಡಿದರೆ ಅವರ ಆಶ್ರಮದಲ್ಲಿ ರಕ್ತಪಾತ ಆಗುತ್ತಿರಲಿಲ್ಲ ಎಂದು ಉಂಟಾಗಿ ಚಿತ್ತಿಸಿಕೊಳ್ಳುತ್ತಿದ್ದನು ಹಾಗೆ ಮತ್ತೆ ಇನ್ನೂ ಸಲ ಯೋಚನೆ ಪ್ರವಾಹವೂ ಹುರಳಿ ಮತ್ತೊಂದು ತರಂಗಮಾಲೆಯೂ ಬಂದಿತು ಆಯಿತು ನಮ್ಮ ಆಶ್ರಮದಲ್ಲಿಯೂ ರಕ್ತಪಾತವಾಯಿತು ಎಂದುಕೊಳ್ಳೋಣ ಅದಕ್ಕೆ ನಾನೇಕೆ ಹೆಸರಬೇಕು ಒಬ್ಬ ಕೌಶಿಕನು ಹೋಗಿ ಇನ್ನೊಬ್ಬ ವಿಶ್ವಾಮಿತನು ಹುಟ್ಟಿದ್ರು ಹುಟ್ಟುವನು ಅಡಗಿದ್ದ ತೇಜಸ್ಸು ಈಚೆಗೆ ಬರಲು ಕಾರಣವಾಗುವುದು ತಿರಸ್ಕಾರವನ್ನು ಸಹಿಸದೆ ತೇಜವಂತ ಒಂದು ಅವತಾರವಾಗಿ ಭೂಮಿಯಲ್ಲಿ ತೇಜಸ್ವಿಗಳ ಸಂಖ್ಯೆ ಹೆಚ್ಚುವುದು ಆಗಲಿ ಅದರಿಂದ ಹೆದರಿ ಹೆದರಿ ದೇವತೆಗಳ ವರವನ್ನು ನಿರಾಕರಿಸುವುದಕ್ಕಿಂತ ಬೇಕಾದುದಾಗಲೀ ಅದನ್ನು ಅಂಗೀಕರಿಸಿಕೊಳ್ಳಬೇಕು ಅನುಭವಿಸಬೇಕು ಜೀರ್ಣಿಸಿಕೊಳ್ಳಬೇಕು ಅದೇ ಸರಿ ಎಂಬ ಸಿದ್ಧಾಂತಕ್ಕೆ ಬಂದಿದ್ದನು ಆ ವೇಳೆಗೆ ಇಳಿ ಹೊತ್ತಾಗಿತ್ತು ಜಮದಗ್ನಿಯು ಮತ್ತೆ ಸೋದರವಾಗದಂದು ನೋಡಲು ಬಂದನು ಇಬ್ಬರು ಅಷ್ಟೊತ್ತು ಮಾತನಾಡುತ್ತಿದ್ದರು ವಿಶ್ವಾಮಿತ್ರನು ಇಂದ್ರ ದರ್ಶನವಾದದ್ದನ್ನು ಆತನು ಹೇಳಿದ್ದನ್ನು ಎಲ್ಲವನ್ನೂ ಹೇಳಿದನು ಯಮದಗ್ನಿಯು ತಾನು ಮಾಡಿದುದನ್ನು ಹೇಳಿದನು ಎಲ್ಲವೂ ಆದಮೇಲೆ ವಿಶ್ವಾನುಮಿತನು ಹಿಂದೆ ತನಗೆ ವಾಮದೇವನನ್ನು ಹೇಳಿದುದನ್ನು ಹೇಳಲು ಜಮದಗ್ನಿಯು ಹೌದು ಮಾವ ಹಾಗಾಗುವ ಸಂಭವವಿದೆ ಅಂತಹ ಕ್ರೂರ ಕರ್ಮ ಮಾಡುವನೊಬ್ಬನು ನನ್ನ ಹೊಟ್ಟೆಯಲ್ಲೇ ಜನಿಸುವಂತೆ ಜನಿಸುವನಂತೆ ಆ ಮಾತು ನಮ್ಮ ತಾಯಿ ನನಗೆ ಪದೇ ಪದೇ ಹೇಳುತ್ತಲೇ ಇದ್ದಾರೆ ಅಲ್ಲದೆ ನಮಗೆ ನಮಗೂ ಏಹಯ್ಯರಿಗೂ ಬೇಕಾದ ಹಾಗೆ ಜಗಳವಾಗುತ್ತಲೇ ಇವೆ ಕ್ಷತ್ರಿಯರಿಗೆ ಸೇರಬೇಕಾದದನ್ನೆಲ್ಲ ಭಾರ್ಗವರು ಸ್ವಾಯ ಸ್ವಾಯ್ ಅವರಿಗೆ ಕೋಪ ಒಬ್ಬರದನ್ನು ನಾವು ತೆಗೆದುಕೊಂಡಿಲ್ಲ ನಮ್ಮ ಹತ್ತಿರ ಇರುವುದೆಲ್ಲ ನಾವು ಸ್ವಯಂ ಶ್ರಮ ಪಟ್ಟು ಎಂದು ನಮ್ಮ ವಾದ ಅವರೊಮ್ಮೆ ನಮ್ಮ ಕುಲವನ್ನೇ ನಿರ್ಮೂಲ ಮಾಡಬೇಕೆಂದು ಹೊಟ್ಟು ಯತ್ನಿಸಿದ್ದರು ಆದರೆ ಆ ಔರ್ವನ ಪ್ರಭಾವದಿಂದ ಅದು ಸಾಧ್ಯವಾಗಲಿಲ್ಲ ಮತ್ತೊಮ್ಮೆ ಹೇಹಯರು ವಿಜೃಂಭಿಸಬಹುದು ಆಗ ಅವರನ್ನು ನಿಗ್ರಹಿಸಲು ನಮ್ಮಲ್ಲಿ ಮತ್ತೊಬ್ಬ ವೀರನೂ ಉದಯವಾಗಬೇಕು ಆಗಲೇ ನೀನು ಕ್ಷತ್ರಿಯ ಬ್ರಾಹ್ಮಣನಾಗಬೇಕು ಎಂದು ಹೊಟ್ಟಿದೆಯಾ ನೀನೇ ಒಂದು ಮೆಟ್ಟಲು ಹೇರಿದರೆ ನನ್ನ ಮಗನನ್ನು ಮಗನು ಒಂದು ಮೆಟ್ಟಳಿರುವುದು ಕ್ಷತ್ರಿಯನಾಗಬಹುದು ಅಷ್ಟೇ ತಾನೇ ಅವನು ಕ್ಷತ್ರಿಯನಾದರೂ ಬ್ರಾಹ್ಮಣ ಕ್ಷತ್ರಿಯ ಹಾರಾಡಿ ಕುಣಿದು ಕುಪ್ಪಳಿಸಿದರು ಒಗಾದರೂ ತಪ್ಪದೇ ತಪಸ್ಸಿಗೆ ಹೋಗನು ಅಷ್ಟೇ ಸಾಕು ಎಲ್ಲದರ ಮೇಲೆ ಭವಿತವ್ಯಂ ಭವತೆಯುವ ಅದಕ್ಕೆ ಅಷ್ಟು ಯೋಚನೆ ಎಂದರು ವಿಶ್ವಾಮಿತ್ರ ಆ ಮಾತು ಅಷ್ಟಾಗಿ ಒಪ್ಪಲಿಲ್ಲ ಆದರೂ ಅದಕ್ಕೆ ಪ್ರತಿಯಾಡಲಿಲ್ಲ ಮುಂದೆ ಮತ್ತೆ ಆಶ್ರಮ ಕಟ್ಟುವ ಮಾತು ಬಂತು ಈ ಸಲ ಮತ್ತೆ ಹಿಮಾಚಲದ ಪ್ರಾಂತಕ್ಕೆ ಹೋಗಬೇಕೆಂದು ಮನಸಾಗುತ್ತಿದೆ ಈ ಸರಿ ಹಿಮಾಚಲದ ತಪ್ಪಲಿನಲ್ಲಿ ಇರುವುದಕ್ಕೆ ಇಷ್ಟವಿಲ್ಲದಿದ್ದರು ಹಿಮಾಚದ ಹಿಮಕಿರಿಯ ಸುಂದರ ಶೃಂಗಗಳನ್ನು ನೋಡುತ್ತಿರಬೇಕೆಂಬ ಆಸೆಯೂ ಬರವಾಗುತ್ತಿದೆ ಆದ್ದರಿಂದ ಉತ್ತರದಲ್ಲಿಯೇ ಆಶ್ರಮ ಮಾಡಬೇಕು ಎಂದರು ಜಮದಗ್ನಾಗಬಹುದು ಲೋಕೋತ್ತರವಾದ ಸಿದ್ಧಿಯನ್ನು ಪಡೆಯಬೇಕೆಂದಿರುವ ಮನಸ್ಸು ಲೋಕೋತ್ತರ ಸೌಂದರ್ಯಾತಿಶಯ ಸಂಪನ್ನವಾದ ಹಿಮವತ್ಪರ್ವತ ಶಿಖರಗಳ ದರ್ಶನವು ಆಗುತ್ತಿರಬೇಕು ಎಂದುಕೊಂಡರೆ ತಪ್ಪೇನು ನಾನು ಅದರಂತೆಯೇ ಆಗಬೇಕೆಂದು ನೋಡಬಹಿಸುವುದು ಸಹಜವಾದ ಆಸೆ ಆಗಬಹುದು ಆದರೆ ಯಜ್ಞದ ಆಯಾಸ ಅಷ್ಟು ತೀರಿಸಿಕೊಂಡು ಹೊರಡುವುದಾಗಲಿ ಈ ಅಮಾವಾಸೆಯವರೆಗೆ ಇಲ್ಲಿದ್ದು ಪ್ರತಿಪತ್ತಿನ ಸ್ಥಾಲಿ ಪಾಕವಾದ ಮೇಲೆ ಮುಂದಿನ ಪ್ರಯಾಣದ ಮಾತು ಇದನು. ಕೊನೆಗೆ ಹಾಗೆ ಹೀಗೆ ಮಾತಾಗಿ ಪ್ರತಿಪತ್ತಿನ ದಿನವೇ ಹೊರಡುವುದು ಎಂದಾಯಿತು ಇಬ್ಬರು ಸಾಯಮಾತ್ಮಿಕಗಳಿಗೆ ಎದ್ದರು ವಿಶ್ವಾಮಿತ್ರನು ಪ್ರಯಾಣ ಮಾಡಿದನು ಉದ್ದಾರಭಾವವಾಗಬೇಕೆಂದು ಹಲವರು ಆತನನ್ನು ಹಿಂಬಾಲಿಸಿದರು ಆತನು ನಾನು ದಾಟಿ ಇತರರನ್ನು ದಾಟಿಸಬೇಕು ನಾನೇ ದಾಟಿಲ್ಲ ಆಗಲಿ ಅವಸರವೇನು ನಾನು ಕೃತಾರ್ಥನಾಗಿ ಒಂದು ಆಶ್ರಮವನ್ನು ಕಟ್ಟಿಕೊಂಡು ನಿಂತ ಮೇಲೆ ತಾವೆಲ್ಲರೂ ದಯಮಾಡಿಸಿರುವ ದಯಮಾಡಿಸುವವರಂತೆ ಎಂದು ಸಮಾಧಾನದ ಮಾತನ್ನುಗಳನ್ನು ಹೇಳಿ ಅವರನ್ನೆಲ್ಲ ಕಳಿಸಿಕೊಟ್ಟು ತಾನು ಮುಂದೆ ಹೊರಟನು ಹಿಮಾಲಯದ ಕಡೆಗೆ ಹೋಗಬೇಕು ವಾಮದೇವನ ಆಶ್ರಮದಲ್ಲಿ ಎರಡು ದಿನವಿದ್ದು ಮುಂದಕ್ಕೆ ಹೋಗುವುದು ಎಂಬ ಎಂದು ಒಂದು ಆಸೆ ಇಲ್ಲಿಯೇ ಸರಸ್ವತಿ ತೀರದಲ್ಲಿ ಬಿಳೋಣ ಆಮೇಲೆ ಹಿಮಾಲಯಕ್ಕೆ ಹೋಗುವುದು ಎಂದು ಇನ್ನೊಂದು ಮನಸ್ಸು ಎಲ್ಲಿಯೇ ಇರಲಿ ಈ ಸಲ ಏಕಾಂತವಾಗಿರಬೇಕು ಯಾರಿಗೂ ತಾನು ಇರುವುದೇ ತಿಳಿಯಬಾರದು ಈ ಸಲ ಸಿದ್ಧನಾಗುವವರೆಗೂ ಸಾಧ್ಯವಾದ ಮಟ್ಟಿಗೂ ಮೌನವನ್ನು ಅವಲಂಬಿಸುವುದು ಎಂದು ಹಲವು ಯೋಚನೆಗಳು ಆಯಿತು ಈ ಸಲದ ಸಿದ್ಧಿಯೇನು ರುದ್ರನ ಅನುಗ್ರಹವಾಯಿತು ಅಷ್ಟಸಿದ್ಧಿಯಾಯಿತು ಆಪೋದೇವಿಯವರ ಅನುಗ್ರಹವಾಯಿತು ಸೃಷ್ಟಿಯ ರಹಸ್ಯವು ಅರ್ಧಾರ್ಧವಾಗಿ ತಿಳಿಯಿತು ಅಶ್ವಿನಿ ದೇವತೆಗಳ ಅನುಗ್ರಹವಾಯಿತು ದೇಹವನ್ನು ಶುದ್ದಿ ಮಾಡುವುದಂತೂ ಎಂದು ತಿಳಿಯಿತು ಇಂದ್ರನ ಅನುಗ್ರಹವಾಯಿತು ಬೇಗಂದರೆ ಸ್ವರ್ಗಕ್ಕೆ ಹೋಗಿ ಬರಬಹುದಾಯಿತು ಅಥವಾ ಅಥವಾ ಸ್ವರ್ಗವೇ ನನ್ನ ಬಳಿಗೆ ಬರುವಂತಾಯಿತು ಆದರೂ ನನಗೆ ಬೇಕಾದದು ಇನ್ನೂ ಬಂದಿಲ್ಲ ಬಂದವರನ್ನೆಲ್ಲ ಬರುವುದು ನಿನ್ನ ಆಶು ಕೈಗೂಡುವುದು ಎಂಬ ನಂಬಿಕೆ ಕೊಡುತ್ತಿದ್ದಾರೆ ಆದರೆ ಕೈಗೂಡುವುದಿಲ್ಲವಲ್ಲ ದೇವಗುರುವು ಮಾತ್ರ ಕಾಮಕ್ರೋಧಗಳನ್ನು ಬಿಟ್ಟರೆ ನೀರು ಬ್ರಾಹ್ಮಣನಾಗುವೆ ಎಂದನು ಹಾಗಾದರೆ ಬ್ರಾಹ್ಮಣನು ಬಿಡುವುದರಲ್ಲಿ ಬಿಡುವುದರಲ್ಲಿರುವುದೇ ಇಲ್ಲಿ ಇಲ್ಲ ಇಲ್ಲ ಬಿಡುವುದು ಎಂದರೆ ತುಳಿಯುವುದು ಅದಕ್ಕೆ ವಶನಾಗದಿರುವುದು ಈಗೋ ಈ ಎದುರಿಗಿರುವ ಮರವು ಸಸಿಯಾಗಿ ಗಿಡವಾಗಿ ಮರವಾಗಿ ಈಗ ಯಾವುದಕ್ಕೂ ಜಗ್ಗದ ಹೆಮ್ಮರವಾಗಿರುವಂತೆ ನಾನು ಕಾಮ ಕ್ರೋಧಗಳಿಗೆ ವಶನಾಗದಿರಬೇಕು ಅಬ್ಬಾ ಅದೆಷ್ಟು ಸಾಮಾನ್ಯವೇ ಹೇಳುವಷ್ಟು ಸುಲಭವೇ ಒಂದು ವೇಳೆ ಆಯಿತು ಎನ್ನುಣ ಕಾಮಕ್ಕೆ ವಶನಾಗದೆ ಕ್ರೋಧಕ್ಕೆ ಬಲಿಯಾಗದೆ ಇರುವೆನು ಎನ್ನುಣ ಆಗ ಮನಸ್ಸಿನ ವ್ಯಾಪಾರಕ್ಕೆ ಕಾರಣ ಯಾವುದು ಯಾವುದನ್ನು ಕುರಿತು ಹಂಬಲಿಸುವುದು ಯಾವುದರ ಹಂಬಲದಿಂದ ಮನಸ್ಸು ವ್ಯಾಪಾರದಲ್ಲೇ ತೊಡಗುವುದು ಏಕೆ ಹಾಗೆ ಯೋಚಿಸಬೇಕು ಆಗ ಮನಸ್ಸು ರಾಜಪುರುಷನಂತನಾಗುವುದು ರಾಜಪುರುಷನು ಕಾರ್ಯತಕ್ಷಣಾಗಿ ಕಾರ್ಯಕ್ಕೆ ಸಿದ್ಧನಾಗಿ ಕುಳಿಸಿರುವನು ರಾಜ್ಞೆಯು ಅವನನ್ನು ಪ್ರೇರೇರಿಸಿ ಕಾರ್ಯರಂಗಕ್ಕೆ ಇಳಿಸುವುದು ಹಾಗೆಯೇ ಕಾಮಕ್ರೋಧಗಳನ್ನು ತಿರಸ್ಕರಿಸ ಹಾಗೆಯೇ ಕಾಮಕ್ರೋಧಗಳನ್ನು ತಿರಸ್ಕರಿಸಿದವರನ್ನು ಜಗತ್ಕಾರಣವಾದ ನಿಯಂತ್ರವಿನ ಇಚ್ಛೆಯು ವ್ಯಾಪಾರದಲ್ಲೇ ನಿಯೋಜಿಸುವುದು ಬೃಹಸ್ಪತಿಯು ಹೇಳಲಿಲ್ಲವೆ ಅಂತಹ ನಿಯಂತ್ರ ಒಬ್ಬನಿರುವನೆಂದು ಆತನ ನಿಯತಿಯಿಂದಲೇ ವಸಿಷ್ಠ ಪುತ್ರರು ಮರಣವಾಯಿತೆಂದೋ ತ್ರಿಶಂಖುವಿನ ಕಾರ್ಯಕ್ಕೆ ವಿಘ್ನ ಬದಿದ್ದು ಆತನಿಂದಲೇ ಅಲ್ಲವೆ ಹೀಗಿರಲು ಆತನು ಮನಸ್ಸನ್ನು ವ್ಯಾಪಾರ ಮಾಡಿಸಿದಿರುವನೆ ಹೌದು ಹೌದು ಆ ನಿಯಂತ್ರಣವನ್ನು ಹಿಡಿಯಬೇಕು ಆದರೆ ನನ್ನ ಮನಸ್ಸು ಇನ್ನೂ ಅದ ಕಡೆ ತಿರುಗಿಲ್ಲ ನನ್ನ ಮನಸ್ಸಿಗೆ ಕಾಮಕ್ರೋಧಗಳು ಬೇಕಾಗಿರುವಷ್ಟು ಅದನ್ನು ತುಳಿಯುವುದು ಬೇಕಾಗಿಲ್ಲ ನಂದಿರುವು ಬೇಕು ಎನ್ನಿಸಿಟು ಅದು ಸಿಕ್ಕಲಿಲ್ಲ ಕೋಪ ಕೋಪ ಕ್ರೋಧವಾಯಿತು ವಶಿಷ್ಠನ ಮೇಲೆ ನನ್ನದೇನೂ ನಡೆಯುವುದಿಲ್ಲ ಎಂದು ಗೊತ್ತಾದ ಮೇಲೆ ಈಗ ವಿಶ್ವಾಮಿತ್ರದಿಂದ ಹೆಸರಿಟ್ಟುಕೊಂಡು ಹೊರಟಿದ್ದೇನೆ ನಾನು ಈಗ ಮಾಡುತ್ತಿರುವ ಪ್ರಯತ್ನವು ಏನು ಕ್ರೋಧ ತನ್ನ ಹೊರರೂಪವನ್ನು ಬಿಟ್ಟು ಮತ್ತೆ ಬೀಜರೂಪಕ್ಕೆ ಹೋಗಿದೆ ಮರವನ್ನು ಕಡಿದಿದೆ ಆದರೆ ಮರದ ಬೀಜ ಶಕ್ತಿಯಲ್ಲಿ ಹೋಗಿದೆ ಅರಣ್ಯ ಮರವನ್ನು ಕಡಿದು ಬೇರೆಲ್ಲ ಶೋಧಿಸಿದರು ಕೈಗೆ ಸಿಕ್ಕದೆ ಮರೆಯಲ್ಲಿದೆ ಯಾವುದೋ ಬೇರು ಅಲ್ಲಿಯೇ ಚಿಗರುಕೊಂಡು ಹೆಮ್ಮರವಾದಂತೆ ನನ್ನ ಕಾಮವು ಈಗ ಇಟ್ಟ ತಿರುಗಿದೆ ಬ್ರಾಹ್ಮಣನಾಗುವ ಈ ಹಂಬಲವು ಕೂಡ ಕಾಮವು ಕಾಮವಲ್ಲವೇನು ದೇವರ ದೃಷ್ಟಿಯಲ್ಲಿ ಎಲ್ಲಕ್ಕೂ ಒಂದೊಂದು ಸ್ಥಾನವಿದೆ ಎಂಬುದನ್ನು ಮರೆತು ಸರ್ವರಕ್ಷಕನಾದ ಕ್ಷತಿಯನಾಗಿರುವುದೇ ಒಂದು ಅದೃಷ್ಟ ಎಂಬುದನ್ನು ಗಮನಿಸದೆ ಕಾಮಕ್ರೋಧ ವಶನಾಗಿಯೇ ಸರ್ವ ಬ್ರಾಹ್ಮಣನಾಗಬೇಕು ಎಂದು ಹೊರಟಿದ್ದೇನೆ ನಾನು ಯಾರಂತಾಗಬೇಕು ಎಂದು ಯತ್ನಿಸುತ್ತಿರುವನು ಅವನು ಅದೆಷ್ಟು ಮೇಲಿನ ಮಟ್ಟದವನು ಅಬ್ಬ ಆ ಮಟ್ಟಕ್ಕೇರುವುದು ಸಾಧ್ಯವೇ ಪಂಚಭೂತಗಳ ಶೋಕವನ್ನು ವಹಿಸುವುದೆಂದರೆ ಸಾಮಾನ್ಯವೇ ಇಂದನಿಗೆ ಹೇಳಿದ ಭೂತವನ್ನು ಬಿಡಿಸುವುದು ಸುಲಭವೇ ಸರ್ವಂಶಃ ನಾನು ಆಗುವುದು ಅಷ್ಟು ಕಷ್ಟವಿರಲಾರದು ನನ್ನ ತಂದೆಯಾದ ಕುಶಿಕನು ಶವನ ಅದು ವ್ಯಥೆಯನ್ನೆಲ್ಲ ಸಹಿಸಿದ ಸಹಿಸದನೆಂದು ಕೇಳಿಲ್ಲವೇ ನನ್ನ ತಂದೆಗೆ ಸಾಧ್ಯವಾದದು ನನಗೂ ಸಾಧ್ಯವಾಗಲೇಬೇಕು ಆದರೆ ಅಹಂಕಾರವನ್ನು ತ್ಯಜಿಸುವುದಿಂತೂ ವೃತ್ರಬಾಧ ಎಂದು ವಶಿಷ್ಠನ್ನು ಕಳೆದು ಅಹಂಕಾರವನ್ನು ಗೆದ್ದುದರಿಂದ ಎಂದು ಸ್ವಯಂ ಇಂದನೇ ಹೇಳಿದಾನೆ ಅಬ್ಬಾ ಯಾವುದನ್ನು ಬಿಟ್ಟರೆ ನಾನು ನಾನು ಎನ್ನುವುದೇ ಇಲ್ಲವಾಗುವುದು ಅದನ್ನು ಬಿಡುವುದೇ ಅಲ್ಲಿಗೆ ಏನು ಉಳಿದಂತಾಯಿತು ವ್ಯಕ್ತಿತ್ವವಿಲ್ಲದ ಜೀವನವೊಂದು ಬಹುಶಃ ಆಗ ಕಾಮಕ್ರೋಧಗಳು ಇಲ್ಲದಿರಬಹುದು ದೇವಗುರುವು ಹಿಡಿದುದು ಇದನ್ನೇನು ಕಾಮಕ್ರೋಧಗಳಿಲ್ಲದವನು ಎಂದರೆ ಅಹಂಕಾರವನ್ನು ಗೆದ್ದವನೆಂದು ಅರ್ಥವೇ ಸದ್ಯದಲ್ಲಿ ಅದು ಸಾಧ್ಯವಿಲ್ಲ ನನ್ನ ಮನಸ್ಸು ಎಲ್ಲವನ್ನೂ ಬಿಡುವುದಕ್ಕೆ ಸಿದ್ಧವಾಗಿಲ್ಲ ಮೊದಲು ಸೃಷ್ಟಿಯ ರಹಸ್ಯವನ್ನು ಬೆರೆಸುವನು ಇಂದು ನನ್ನ ಅಲ್ಲಾಡಿಸಲು ಹೊಟ್ಟ ಮನಸ್ಸು ಲೋಕದ ಒಂದು ಮೂಲೆಯನ್ನಾದರೂ ಕಿತ್ತು ಬ್ರಾಹ್ಮಣನಾಗಬೇಕು ಆದರೆ ಆಶೋತ್ತರಗಳನ್ನೆಲ್ಲ ಕಿತ್ತೆಸೆಯುವುದಕ್ಕೆ ನನ್ನ ಮನಸ್ಸು ಸಿದ್ಧವಾಗಲ್ಲವಲ್ಲ ಏನು ಮಾಡುವುದು ಆಯಿತು ವಶಿಷ್ಠನು ಅಹಂಕಾರವನ್ನು ಗೆದ್ದಿರುವನು ವಾಮದೇವನು ಅವನು ಅಹಂಕಾರವನ್ನು ಗೆದ್ದಿರಬೇಕು ಅವನು ಯಾವಾಗಲೂ ಯಾವುದನ್ನೂ ಬೇಕು ಎಂದಿಲ್ಲ ಬೇಡ ಎಂದಿಲ್ಲ ಅವನನ್ನು ನಾನು ಬಲ್ಲೆ ಆದರೆ ನಿಜವಾಗಿಯೂ ಬಲ್ಲೆನೆ ಎಷ್ಟು ನೋಡಿದರೂ ಆತನ ಕಾಮಕ್ರೋಧಗಳಿಂದ ಕಾಮಕ್ರೋಧಗಳಿಗೆ ವಶನಾಗಿ ಯಾವ ಕೆಲಸವನ್ನು ಮಾಡಿದಂತಿಲ್ಲ ನಾವು ಒಬ್ಬರನ್ನೊಬ್ಬರು ಬಲ್ಲವು ಎನ್ನುವುದು ಏನು ಅವನ ಆಶೋತ್ತರಗಳು ಅವನ ಬೇಕು ಬೇಡಗಳು ಇಷ್ಟೇ ನಮಗೆ ತಿಳಿದಿರುವುದು ಅಲ್ಲಿಂದಾಜೆ ನಮಗೆ ತಿಳಿದಿರುವುದೇನು ಹಾಗಾದರೆ ಬೇಕು ಬೇಡ ಎರಡು ಬಿಟ್ಟರೆ ವ್ಯಕ್ತಿಯಲ್ಲಿ ಏನು ಉಳಿದೇ ಇಲ್ಲವೇನು ಈ ಎರಡೂ ಅಲ್ಲದೆ ಇನ್ನೂ ಏನೂ ವ್ಯಕ್ತಿಯಲ್ಲಿ ಇಲ್ಲವೇ ಇಲ್ಲವೇ ಹೌದು ಇನ್ನು ಉಳಿದಂತಿಲ್ಲ ನೀರಿನ ರುಚಿ ಬಣ್ಣ ತಂಪು ಬಿಸಿಯಾವುದು ನೀರಿನದಲ್ಲ ನೀರಿಗೆ ಇದೊಂದೂ ಇಲ್ಲ ಆದರೂ ಇದು ಯಾವುದು ಇಲ್ಲದೆ ನೀರನ್ನು ಕಂಡಿರುವವರು ಯಾರು ಕಂಡಿರುವವರು ಯಾರು ಅದರಿಂದ ಕಾಮಕ್ರೋಧಗಳನ್ನು ಸಂಪೂರ್ಣವಾಗಿ ಬಿಟ್ಟು ಬದುಕುವುದೆಂದು ಅದರಿಂದ ಕಾಮಕ್ರೋಧವನ್ನು ಬಿಡುವುದು ಎಂದರೆ ಇನ್ನೊಂದು ಒಂದು ರಹಸ್ಯವಿರಬೇಕು ಆ ರಹಸ್ಯವನ್ನು ಭೇದಿಸಬೇಕು ಸೃಷ್ಟಿಯ ಮೂಲವೇ ಕಾಮ ಕಾಮ ಎನ್ನುವಂತಿರಲು ಅದನ್ನು ತುಳಿಯುವುದು ಎಂದರೆ ಅದಕ್ಕೆ ನಮಗೆ ತಿಳಿಯದ ಅರ್ಥವಿರಬೇಕು ಹೀಗೆ ಇನ್ನು ಏನೇನೋ ಯೋಚಿಸಿಕೊಂಡು ವಿಶ್ವಾಮಿತ್ರರು ಮುಂದೆ ನಡೆದನು ಅಂತೂ ಯಾವ ಆಶ್ರಮದಲ್ಲಿಯೂ ತಂಗಲಿಲ್ಲ ಯಾರ ಕಣ್ಣಿಗೂ ಬೀಳಲಿಲ್ಲ ಕಾಡಿನಲ್ಲಿ ಮಳೆಯಾದಾಗ ಮೇಲಿನಿಂದಲಿದೆ ನೀರು ಯಾವ ಕಣ್ಣಿಗೂ ಬೀಳದೆ ಎಲ್ಲೆಲ್ಲೋ ತಲೆ ತಪ್ಪಿಸಿಕೊಂಡು ಹೋಡುವಂತೆ ಆತನು ಜನವಸತಿಯ ಕಡೆಗೂ ತಿರುಗದೆ ಗಂಗಾ ಯಮುನಾ ನದಿಗಳೊಂದಾಟಿ ಸರಸ್ವತಿ ನದಿಯ ತೀರಕ್ಕೆ ಬಂದರು